ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನೆಂಟನೇ ಅಧ್ಯಾಯವನ್ನು ನೋಡ್ತಾ ಅದರಲ್ಲಿ ಈಗಾಗಲೇ ಬಂಧ ಮತ್ತು ಮೋಕ್ಷದ ಸ್ವರೂಪ ಏನು ಅಂತೇಳಿ ನೋಡಿದೆವು ಅದರ ಲಿಂಗ ಮಾಹಾತ್ಮ್ಯ ವರ್ಣನೆ ಅದರಲ್ಲಿ ಭೇದಗಳು ಶಿವಲಿಂಗದಲ್ಲಿ ನಾನಾ ರೀತಿಯ ಭೇದಗಳು ಮತ್ತು ಅವುಗಳ ಮಹಾತ್ಮ್ಯ ಬಗ್ಗೆ ನೋಡ್ತಾಯಿದ್ದೇವೆ ಈಗಾಗಲೇ ಮೊದಲಾಗಿ ಸೂಕ್ಷ್ಮ ಲಿಂಗಗಳಾದಂತಹ ಪ್ರಣವ ಮತ್ತು ಪಂಚಾಕ್ಷರಿ ಇವೆರಡು ಅಲ್ಲಿ ಸೂಕ್ಷ್ಮ ಮತ್ತು ಸ್ಥೂಲ ಲಿಂಗಗಳು ಅಂತೇಳಿ ಹೇಳಿದ್ದು ಅದರ ನಂತರ ಬೇರೆ ಬೇರೆ ರೀತಿಯ ಲಿಂಗಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಥಮ ಲಿಂಗ ಪ್ರಣವ ಓಂಕಾರ ಸೂಕ್ಷ್ಮ ಪ್ರಣವ ಅಂತೇಳಿ ಸ್ಥೂಲ ಪ್ರಣವ ಅಂತ ಹೇಳಿದರೆ ಪಂಚಾಕ್ಷರ ಪಂಚಾಕ್ಷರಿ ಮಂತ್ರ ಸಾಕಾರವತ್ತು ಅದು ನಿರಾಕಾರ ಇದು ಸಾಕಾರವತ್ತು ಹೀಗೆ ಅದು ಸೂಕ್ಷ್ಮಲಿಂಗ ಸ್ಥೂಲ ಲಿಂಗಗಳು ಅದಾದ ನಂತರ ಪಾರ್ಥಿವಲಿಂಗಗಳು ಅಂದರೆ ಪೃಥ್ವಿ ತತ್ವದಿಂದ ಭೂಮಿಯಲ್ಲಿ ಇರತಕ್ಕಂತಹ ಬೇರೆ ಬೇರೆ ರೀತಿಯ ಲಿಂಗಗಳು ಮಣ್ಣು ಕಲ್ಲು ಲೋಹಗಳು ಭೂಮಿಯಲ್ಲಿ ಸಿಗತಕ್ಕಂಥದ್ದು ಹಾಗೇ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಒಂದನೇದು ಸ್ವಯಂಭೂಲಿಂಗ ಅಂದರೆ ನಾದಲಿಂಗ ಅಂತ ಕೂಡ ಅದನ್ನು ಹೇಳ್ತಾರೆ ಭಗವಂತ ಶಿವ ನಾದಮಯ ಅಂಥೇಳಿ ಶರೀರ ಬಿಂದು ಶಕ್ತಿ ದೇವಿ ಅದು ಎರಡನೆಯದು ಬಿಂದು ಲಿಂಗ ಆಮೇಲೆ ಪ್ರತಿಷ್ಠಿತ ಲಿಂಗ ಅಂಥೇಳಿ ಅಂದರೆ ಅದು ದೇವ ಋಷಿ ಇವ ಅಥವಾ ಮನುಷ್ಯ ಇವರಿಂದ ಪ್ರತಿಷ್ಠಿತವಾದ ಸ್ಥಾಪಿತವಾದದಂತೇಳಿ ಪ್ರತಿಷ್ಠೆ ಮಾಡಲ್ಪಟ್ಟದ್ದು ಆಮೇಲೆ ಅದು ಒಂದೇ ಕಡೆ ಸ್ಥಿರವಾಗಿರ್ತಕ್ಕಂಥದ್ದು ಇನ್ನೊಂದು ಅದರ ನಂತರ ಚರಲಿಂಗ ಸ್ವಯಂಭೂಲಿಂಗ ಬಿಂದುಲಿಂಗ ಪ್ರತಿಷ್ಠಿತ ಲಿಂಗ ಮತ್ತು ಚರಲಿಂಗ ಚರಲಿಂಗ ಅಂತೇಳಿ ಹೇಳಿದರೆ ಸಂಚಾರ ಮಾಡ್ತಕ್ಕಂಥದ್ದು ಅದೇ ಉದಾಹರಣೆಗೆ ನಿತ್ಯ ಪೂಜೆಗೆ ಏನಿಟ್ಟುಕೊಳ್ತೇವೆ ಮನೆಯಲ್ಲಿ ಅಂಥದ್ದನ್ನು ತಕೊಂಡು ಹೋಗ್ಬೋದು ಅದು ಅಂಥದ್ದು ಹಾಗೇ ಚರಲಿಂಗಗಳು ಯಾವ್ಯಾವುದು ಅಂತೇಳಿದರೆ ಈ ಸ್ಥಾವರ ಅಲ್ಲದಿರತಕ್ಕಂಥ ಉದಾಹರಣೆಗೆ ಪರ್ವತ ಇದೆಲ್ಲ ಸ್ಥಿರಲಿಂಗ ಅಂತೇಳಿದರೆ ಚರಲಿಂಗ ಅಂತ ಹೇಳಿದರೆ ಜೀವಿಗಳನ್ನೇ ಹೇಳಿದ್ದಾರೆ ಪಶುಗಳು ಯಾಕಂದರೆ ಪಶುಪತಿ ಶಿವ ಎಲ್ಲ ಜೀವಿಗಳ ಹಾಗಾಗಿ ಅವನ ಒಂದೊಂದು ಅಂಶ ಒಂದೊಂದು ಪಶುವಿನಲ್ಲೂ ಕೂಡ ಇದೊಂದು ಪ್ರಾಣಿಯಲ್ಲಿ ಒಂದೊಂದು ಜೀವಿಯಲ್ಲೂ ಒಂದೊಂದು ಒಬ್ಬ ಮನುಷ್ಯನಲ್ಲಿ ಎರಲ್ಲ ಹಾಗಾಗಿ ಇದೆಲ್ಲ ಚರಲಿಂಗಗಳು ಆ ಕಡೆ ಈ ಕಡೆ ಹೋಗತಾ ಇರ್ತಕ್ಕಂಥದ್ದು ಭಗವಂತನ ಸ್ವರೂಪ ಅಂತೇಳಿ ಹಾಗೆ ನಾಲ್ಕಾಯಿತು ಸ್ವಯಂಭೂ ಬಿ ಪ್ರತಿಷ್ಠಿತ ಚರ ಇನ್ನು ಗುರುಲಿಂಗ ಅಂತ ಹೇಳ್ತಕ್ಕಂಥದ್ದು ಐದನೇ ಇದು ಅಂತೇಳಿ ಹೇಳ್ತಾರೆ ಗುರು ಸ್ವರೂಪವಾಗಿರ್ತಕ್ಕಂಥದ್ದು ಆಮೇಲೆ ನಾವು ಬೇರೆ ಬೇರೆದರಲ್ಲಿ ಮುಂದೆ ಅಂದರೆ ಈ ಪ್ರತಿಷ್ಠಿತ ಲಿಂಗ ಅಂತ ಹೇಳಿದರೆ ಇಲ್ಲಿ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ದೇವತೆಗಳಾಗಲಿ ಋಷಿಗಳಾಗಲಿ ತಮ್ಮ ಆತ್ಮಸ್ವರೂಪ ಸಿದ್ಧಿಗಾಗಿ ಶುದ್ಧವಾದ ಮಂಡಲದಲ್ಲಿ ಶುದ್ಧವಾದ ಭಾವನಾಪೂರ್ವಕವಾಗಿ ಮತ್ತು ಮಂತ್ರಪೂರ್ವಕವಾಗಿ ತಮ್ಮದೇ ಹಸ್ತದಿಂದ ಪ್ರತಿಷ್ಠೆ ಮಾಡಿದರೆ ಅಂಥ ಲಿಂಗಕ್ಕೆ ಪೌರುಷಲಿಂಗ ಅಥವಾ ಪ್ರತಿಷ್ಠಿತ ಲಿಂಗ ಅಂತ ಹೇಳ್ತಾರೆ ಅಂತೇಳಿ ಅದನ್ನು ನಿತ್ಯವೂ ಪೂಜೆ ಮಾಡಿದರೆ ಅಂಥಲಿಂಗವನ್ನು ಈ ಲೋಕದ ಎಲ್ಲ ಈಶ್ವರ ಈಗ ಲೋಕದ್ದು ಅದಾದ ನಂತರ ಮಹಾತ್ಮರುಗಳಿಂದ ಬ್ರಾಹ್ಮಣರಿಂದ ಐಶ್ವರ್ಯವಂತರಾದಂತಹ ರಾಜರುಗಳಿಂದ ಶಿಲ್ಪಿಯ ಮೂಲಕ ಸ್ವಹಸ್ತದಿಂದ ಅಲ್ಲ ಶಿಲ್ಪಿಯ ಮೂಲಕ ನಿರ್ಮಿಸಿ ಮಂತ್ರದಿಂದ ಸ್ಥಾಪಿಸಲ್ಪಟ್ಟಂತಹದ್ದು ಅದು ಪ್ರಾಕೃತಲಿಂಗ ಅಂತ ಹೇಳ್ತಾರೆ ಅದು ಪೌರುಷ ಅಥವಾ ಪ್ರತಿಷ್ಠಿತ ದೇವತೆಗಳು ಋಷಿಗಳು ಸ್ಥಾಪಿಸಿದ್ದು ಮಹಾತ್ಮರು ಬ್ರಾಹ್ಮಣರು ಅಥವಾ ರಾಜರುಗಳು ಶಿಲ್ಪಿಯ ಮೂಲಕ ಸ್ಥಾಪಿಸಿದ್ದು ಅದು ಪ್ರಾಕೃತಲಿಂಗ ಪ್ರಕೃತಿ ಸಂಬಂಧವಾದಂಥ ಭೂಲೋಕದ ಐಶ್ವರ್ಯ ಸುಖವನ್ನು ಉಂಟು ಮಾಡುತ್ತದೆ ಅದರ ಆರಾಧನೆ ಹಾಗೆಯೇ ಬಹಳ ಕಾಲದಿಂದ ಇರತಕ್ಕಂಥದ್ದು ಪ್ರಾಚೀನವಾದಂಥದ್ದು ಪೌರುಷಲಿಂಗ ಅಂತ ಹೇಳ್ತಾರೆ ಅತಿ ದುರ್ಬಲವಾಗಿ ಹೆಚ್ಚು ಕಾಲ ಇಲ್ಲದೆ ಈಗ ಸದ್ಯ ಉಂಟಾದಂಥದ್ದು ಪ್ರಾಕೃತ ಲಿಂಗ ಅಂತೇಳಿ ಹೇಳ್ತಾರೆ ಅಂದರೆ ಎಷ್ಟೋ ವರ್ಷಗಳಿಂದ ಆರಾಧಿಸಲ್ಪಟ್ಟದ್ದಾದರೆ ಅದು ಪೌರುಷಲಿಂಗ ಅಂತೇಳಿ ಆಮೇಲೆ ಈ ಶರೀರದಲ್ಲಿ ಕೂಡ ಮಾನವನ ಶರೀರದಲ್ಲಿ ನಾಭಿ ಅಂದರೆ ಹೊಕ್ಕುಳ ಜಿಕ್ವ ಅಂದರೆ ನಾಲಿಗೆ ಆಮೇಲೆ ಮೂಗಿನ ತುದಿ ಶಿಖೆ ಜುಟ್ಟು ಆಮೇಲೆ ಕಟಿ ಸೊಂಟ ಆಮೇಲೆ ಮುಖ ಲಲಾಟ ಅಥವಾ ಹಣೆ ಅಥವಾ ಭ್ರೂಮಧ್ಯ ಆಮೇಲೆ ಶಿರಸ್ಸು ಇವುಗಳೆಲ್ಲವೂ ಕೂಡ ಆಧ್ಯಾತ್ಮಿಕವಾದ ಚರಲಿಂಗಗಳು ಅಂತೇಳಿ ಹೇಳ್ತಾರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಆಧ್ಯಾತ್ಮಿಕವಾದ ಚರಲಿಂಗಗಳು ಸಂಚರಿಸ್ತಾ ಇರತಕ್ಕಂಥದ್ದು ಆಮೇಲೆ ಪರ್ವತ ಇದು ಪೌರುಷಲಿಂಗ ಅಥವಾ ಪ್ರತಿಷ್ಠಿತ ಲಿಂಗ ಅಂತೇಳಿ ಹೇಳಿದಾಗೆ ಪರ್ವತ ಅದು ಸ್ಥಿರವಾಗಿರ್ತಕ್ಕಂಥದ್ದು ದೇವತೆಗಳಿಂದ ಅಥವಾ ಋಷಿಗಳಿಂದ ಅಂಥೇಳಿ ಅಂದರೆ ದೇವತೆಗಳಿಂದ ಅದು ಸೃಷ್ಟಿಯಾದಂತಹದ್ದು ಬ್ರಹ್ಮಾದಿಗಳಿಂದ ಹಾಗಾಗಿ ಅದು ಪೌರುಷಲಿಂಗ ಅಥವಾ ಪ್ರತಿಷ್ಠಿತ ಲಿಂಗ ಭೂಮಿಯು ಪ್ರಾಕೃತಲಿಂಗ ಭೂಮಿಯು ಅಂದರೆ ಸಮತಟ್ಟ ಅದನ್ನೆಲ ಅದನ್ನು ಪ್ರಾಕೃತಲಿಂಗ ಅಂತ ಹೇಳ್ತಾರೆ ಮರ ಮುಂತಾದವುಗಳು ಪೌರುಷಲಿಂಗವಾದರೆ ಲತಾಸಮೂಹ ಗುಲ್ಮಾದಿಗಳು ಅಂದರೆ ಪೊದೆ ಪೊದರು ಇಂಥವುಗಳೆಲ್ಲ ಪ್ರಾಕೃತಲಿಂಗ ಅಂತೇಳಿ ಅನಿಸಲ್ಪಡ್ತದೆ ದೊಡ್ಡ ಮರಗಳು ಪೌರುಷಲಿಂಗ ಆಮೇಲೆ ಅಕ್ಕಿ ಹಿಟ್ಟು ಮುಂತಾದವುಗಳನ್ನ ಮಾಡಿರತಕ್ಕಂಥದ್ದು ಪ್ರಾಕೃತಲಿಂಗ ನವಣೆ ಗೋಧಿಗಳನ್ನ ಮಾಡ್ತಿರ್ತಕ್ಕಂಥದ್ದು ಪೌರುಷಲಿಂಗ ಈ ಪೌರುಷಲಿಂಗವನ್ನು ಪೂಜಿಸಿದರೆ ಅಣಿಮ ಮಹಿಮಾ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ತು ಅಶಿತ್ತುಗಳೆಂಬತಕ್ಕಂತಹ ಎಂಟು ಐಶ್ವರ್ಯಗಳನ್ನು ಅಷ್ಟೈಶ್ವರ್ಯ ಅಷ್ಟಸಿದ್ಧಿಗಳನ್ನು ಉಂಟು ಮಾಡ್ತದೆ ಪ್ರಾಕೃತಲಿಂಗ ಅದು ಅದನ್ನು ಇದು ಮಾಡಿದರೆ ಆರಾಧನೆ ಮಾಡಿದರೆ ಒಳ್ಳೆಯ ಸ್ತ್ರೀ ಮತ್ತು ಧನ ಸಂಪತ್ತು ಇವುಗಳನ್ನು ಉಂಟು ಮಾಡ್ತದೆ ಅಂತೇಳಿ ಹೇಳಿದ್ದಾರೆ ಅಂಥೇಳಿ ಅಲ್ಲಿವರೆಗೆ ನಾವು ನೋಡಿದ್ದೆವು ಇನ್ನು ಮುಂದೆ ಪ್ರಥಮಂ ಚರಲಿಂಗೇಶು ರಸಲಿಂಗಂ ಪ್ರಗತ್ಯತೆ ಚರಲಿಂಗಗಳಲ್ಲಿ ರಸಲಿಂಗವು ಮೊದಲನೆಯದು ಅಂತೇಳಿ ಹೇಳಲ್ಪಡ್ತದೆ ಹಾಗೂ ಪ್ರಶಸ್ತವಾದದ್ದು ಅಂಥೇಳಿ ಕೂಡ ಹೇಳಲ್ಪಡ್ತದೆ ಯಾವುದು ರಸಲಿಂಗ ಚರಲಿಂಗಗಳಲ್ಲಿ ರಸಲಿಂಗಂ ಬ್ರಾಹ್ಮಣಾಂ ಪ್ರದಂ ಭವೇತ್ ಬ್ರಾಹ್ಮಣರಿಗೆ ಇದು ಅತ್ಯಂತ ಶ್ರೇಷ್ಠವಾದದ್ದು ವಿಹಿತವಾದದ್ದು ಸರ್ವಾಭೀಷ್ಟಗಳನ್ನು ಉಂಟು ಮಾಡುವಂತಹದ್ದು ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹದ್ದು ಬಾಣಲಿಂಗಂ ಕ್ಷತ್ರಿಯಾಣಾಂ ಮಹಾರಾಜ್ಯಪ್ರದಂ ಶುಭಂ ಬಾಣರೂಪವಾಗಿರತಕ್ಕಂತಹ ಲಿಂಗು ಕ್ಷತ್ರಿಯರಿಗೆ ವಿಹಿತವಾದದ್ದು ಅದು ಮಹಾರಾಜ್ಯವನ್ನು ಅವರಿಗೆ ಕೊಡುತ್ತದೆ ಶುಭಪ್ರದವಾಗ್ತದೆ ರಸಲಿಂಗ ಬ್ರಾಹ್ಮಣರಿಗೆ ಬಾಣಲಿಂಗ ಕ್ಷತ್ರಿಯರಿಗೆ ಸ್ವರ್ಣಲಿಂಗಂತ ವೈಶ್ಯಾಂ ಮಹಾಧನಪತಿತ್ವದಂ ಶಿಲಾಲಿಂಗಂತ ಶೂದ್ರಾಣ ಮಹಾಶುದ್ಧಿಕರಂ ಪರಂ ಸ್ವರ್ಣ ನಿರ್ಮಿತವಾದ ಸುವರ್ಣ ಅಲ್ಲಿ ಕೂಡ ವರ್ಣ ಅಂತೇಳಿದರೆ ಬಣ್ಣ ಒಳ್ಳೆಯ ಬಣ್ಣ ಶ್ರೇಷ್ಠವಾದ ಬಣ್ಣ ಯಾವುದು ಚಿನ್ನದ ಬಣ್ಣ ಹಾಗಾಗಿ ಸುವರ್ಣ ಅಂತೇಳಿದರೆ ಚಿನ್ನ ಸ್ವರ್ಣ ಸುವರ್ಣ ಅಥವಾ ವರ್ಣಗಳಲ್ಲಿ ಶ್ರೇಷ್ಠವಾದದ್ದು ಅಂತೇಳಿ ಕೊಡೋದು ಅದು ಚಿನ್ನ ಆ ಚಿನ್ನದಿಂದ ನಿರ್ಮಿಸಿದಂತಹದ್ದು ಲಿಂಗ ವೈಶ್ಯರಿಗೆ ಹಿತ ಯಾಕೆ ಅವರು ವೈಶ್ಯರು ಸಂಪತ್ತನ್ನು ಹೆಚ್ಚಾಗಿ ಬಯಸ್ತಕ್ಕಂಥವ್ರು ವ್ಯವಹಾರ ವ್ಯಾಪಾರಾದಿಗಳು ಕೃಷಿ ಗೌರವಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ ಕೃಷಿ ಗೋ ಪಶುಪಾಲನೆ ಮತ್ತು ವ್ಯಾಪಾರ ಹಾಗಾಗಿ ಅವರಿಗೆ ಹೆಚ್ಚಾದ ಐಶ್ವರ್ಯವನ್ನು ಉಂಟು ಮಾಡ್ತದೆ ಚಿನ್ನದಿಂದ ನಿರ್ಮಿಸಿದಂತಹ ಲಿಂಗದ ಆರಾಧನೆಯಿಂದ ಮಹಾಧನಪತಿತ್ವ ಸಿಗ್ತದೆ ಅವರಿಗೆ ಶಿಲಾಲಿಂಗ ಶಿಲೆ ಕಲ್ಲಿನಿಂದ ಮಾಡಿರ್ತಕ್ಕಂಥ ಲಿಂಗು ಶೂದ್ರರಿಗೆ ಮಹತ್ವದ ಶುದ್ಧಿಯನ್ನುಂಟು ಮಾಡುತ್ತದೆ ಶಿಲಾಲಿಂಗಂತ ಶೂದ್ರಾಣ ಶೂದ್ರಾಂ ಮಹಾಶುದ್ಧಿ ಕರಂಪರಂ ಅವರಿಗೆ ಶ್ರೇಷ್ಠವಾದದ್ದು ಕಲ್ಲಿನಿಂದ ಮಾಡಿದಂಥದ್ದು ಸ್ಫಾಟಿಕಂ ಬಾಣಲಿಂಗಂಚರ್ವಾಂ ಸರ್ವಕದಂ ಸ್ವೀಯ ಭಾವೇ ಅನ್ಯ ನದೀಯ ಅನ್ ಸ್ವಯ ಅನ್ಯತ ಅನ್ಯತ್ ಪೂಜಾ ತನ್ನ ಅಂದರೆ ಈಗ ಬ್ರಾಹ್ಮಣನಿಗೆ ರಸಲಿಂಗ ಇಲ್ಲದಿದ್ದರೆ ಸಿಗದಿದ್ರೆ ಕ್ಷತ್ರಿಯನಿಗೆ ಬಾಣಲಿಂಗ ಸಿಗದಿದ್ದರೆ ವೈಶ್ಯನಿಗೆ ಸ್ವರ್ಣಲಿಂಗ ಸಿಗದಿದ್ದರೆ ಶೂದ್ರನಿಗೆ ಶಿಲಾಲಿಂಗ ಸಿಗದಿದ್ದರೆ ಸ್ವೀಯ ಅಭಾವೇ ಯಾವುದು ಹೇಳಿದ್ದಿದೆ ಪ್ರಶಸ್ತವಾದದ್ದು ಅದರ ಅಭಾವ ಇದ್ದರೆ ಅದಿಲ್ಲದಿದ್ದರೆ ಅನ್ಯತ್ ಬೇರೆ ಲಿಂಗವನ್ನಾದರೂ ಪೂಜಿಸಿದರೆ ಪೂಜಾ ನ ನಿಷಿಧ್ಯತೆ ಅದಕ್ಕೆ ಇಲ್ಲ ಸ್ಫಾಟಿಕ ಬಾಣಲಿಂಗ ಅಂದರೆ ಬಾಣಲಿಂಗದಲ್ಲಿಯೂ ಸ್ಫಟಿಕಮಯವಾದದ್ದು ಯಾವುದಿದೆ ಬಾಣಲಿಂಗ ಅದು ಎಲ್ಲರಿಗೂ ಕೂಡ ಎಲ್ಲ ಇಷ್ಟಾರ್ಥಗಳನ್ನು ಕೊಡತಕ್ಕಂಥದ್ದು ಶುಭವಾದಂಥದ್ದು ಅಂತೇಳಿ ಹೇಳ್ತಾರೆ ಸ್ತ್ರೀಣಾಂತು ಪಾರ್ಥಿವಂ ಲಿಂಗಂ ಸ ಭರ್ತೃಣ್ ವಿಶೇಷತ ಅಂದರೆ ಸುಮಂಗಲಿಯಾರಾದ ಸ್ತ್ರೀಯರಿಗೆ ಪ್ರತಿಸಹಿತವಾದಂತಹ ಸುಮಂಗಲಿಯರಾದ ಸ್ತ್ರೀಯರಿಗೆ ಪಾರ್ಥಿವಂ ಲಿಂಗಂ ವಿಶೇಷತಃ ಪೃಥ್ವೀಸಂಬಧವಾದ ಶಿಲಾ ಮುಂತಾದ ನಿರ್ಮಿತವಾದಂತಹ ಲಿಂಗವು ಪ್ರಶಸ್ತವಾದ ಶುಭವಾದದ್ದು ವಿಧವಾಂ ಪ್ರವೃತ್ತ ಸ್ಫಾಟಿಕಂ ಪರಿಕೀರ್ತಿತು ವಿರಕ್ತರಲ್ಲದಂತಹ ಪ್ರವೃತ್ತಾಂ ವಿಧವಾಂ ಈಗ ವಿಧವೆಯಲ್ಲಿ ಸಂನ್ಯಾಸ ವಿರಕ್ತಿ ಎನ್ನುಂಟ್ರ ಸನ್ಯಾಸ ಬುದ್ಧಿ ಬಂದಂಥವ್ರು ಇರ್ತಾರೆ ಅವರಿಗೆಲ್ಲ ಇದು ವಿರಕ್ತರಲ್ಲದ ಪ್ರವೃತ್ತಿ ಇನ್ನೂ ಕೂಡ ಜೀವನದಲ್ಲಿ ಕರ್ತವ್ಯಗಳನ್ನು ಮಾಡುತ್ತಾ ಪ್ರವೃತ್ತಿ ಧರ್ಮವನ್ನು ಆಚರಿಸ್ತಾ ಇರ್ತಕ್ಕಂತಹ ಪತಿರಹಿತರಾದಂಥವರಿಗೆ ವಿಧವೆಯರಿಗೆ ಸ್ಫಟಿಕ ನಿರ್ಮಿತವಾದ ಲಿಂಗವು ಶುಭವಾದದ್ದು ಅಂತೇಳಿ ಹೇಳ್ತಾರೆ ವಿಧವಾಂ ನಿವೃತ್ತ ರಸಲಿಂಗಂ ವಿಶಿಷ್ಯತೆ ವಿರಕ್ತಿಯುಳ್ಳಂತಹ ವಿಧವೆಯರಿಗೆ ರಸಲಿಂಗವು ವಿಶೇಷವಾಗಿ ಹೇಳಲ್ಪಟ್ಟಿದೆ ಬಾಲ್ಯೇವಾ ಯೌವನೆ ವಾರ್ಧಕೇವಾಪಿ ಸುವ್ರತಃ ಶುದ್ಧ ಸ್ಫಾಟಿಕಲಿಂಗಂತೂ ಸ್ತ್ರೀಣ್ ತತ್ಸರ್ವಭೋಗದಂ ವಿರಕ್ತರಾದಂತಹ ವಿಧೇಹೇರಿಗೆ ರಸಲಿಂಗ ಈಗಾಗಲೇ ಹೇಳಿದೆ ಬಾಲ್ಯದಲ್ಲಾಗಲಿ ಯೌವನದಲ್ಲೇ ಆಗಲಿ ಮುಪ್ಪಿನಲ್ಲೇ ಆಗಲಿ ಸ್ತ್ರೀಯರಿಗೆ ಶಿವಲಿಂಗವನ್ನು ಸ್ತ್ರೀಯರು ಶಿವಲಿಂಗವನ್ನು ಪೂಜಿಸಬೇಕು ಶುದ್ಧವಾದ ಸ್ಫಟಿಕದ ಲಿಂಗ ಅದು ಸ್ತ್ರೀಯರಿಗೆ ಸಕಲ ಇಷ್ಟಾರ್ಥವನ್ನು ಉಂಟು ವಿರಕ್ತರಲ್ಲದಂತಹ ಸ್ತ್ರೀಯರಿಗೆ ಪ್ರವೃತ್ತಾಂ ಪೀಠಪೂಜಾ ಸರ್ವಾಭೀಷ್ಟಪ್ರದಾಭುವಿ ವೈರಾಗ್ಯವಿಲ್ಲದೆ ಇರತಕ್ಕಂತಹ ಎಲ್ಲವೂ ಬೇಕು ಬೇಕು ಎನ್ನತಕ್ಕಂಥ ಸ್ತ್ರೀಯರಿಗೆ ಪೀಠಪೂಜೆ ವಿಹಿತವಾದದ್ದು ಲಿಂಗ ಮತ್ತು ಪೀಠ ಆ ಲಿಂಗವನ್ನು ಕೂರಿಸಿರತಕ್ಕಂಥ ಪೀಠ ಇದೆಯಲ್ಲ ಪಾಣಿಪೀಠ ಅಂತೇಳಿ ಹೇಳ್ತೇವೆ ಅದರ ಪೂಜೆ ಅವರಿಗೆ ವಿಹಿತವಾದದ್ದು ಅದು ಶಕ್ತಿ ಸ್ವರೂಪವಾದದ್ದು ಲಿಂಗ ಶಿವ ಸ್ವರೂಪವಾದ್ದು ಮತ್ತು ಸಕಲ ಇಷ್ಟಾರ್ಥಗಳನ್ನದು ಅವರಿಗೆ ಕೊಡ್ತದೆ ಪ್ರವೃತ್ತ ಪೀಠಪೂಜಾ ಸರ್ವಾಭೀಷ್ಟಪ್ರದ ಭೂವಿ ಭೂಲೋಕದಲ್ಲಿ ಪಾತ್ರೇಣ ಪ್ರವೃತ್ತಸ್ತು ಸರ್ವಪೂಜಾಂ ಸಮಾಚರೇತ್ ಗೃಹಸ್ಥನು ಪಾತ್ರೆಗಳಿಂದಲೇ ಪೂಜೆಯನ್ನು ಮಾಡಬೇಕು ಪಾತ್ರೇಣ ಪ್ರವೃತ್ತು ಗೃಹಸ್ಥನದವನು ಪ್ರವೃತ್ತ ಪ್ರವೃತ್ತಿ ಮಾರ್ಗದವನು ಜೀವನದಲ್ಲಿ ಎರಡು ಮಾರ್ಗ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತೇಳಿ ಪ್ರವೃತ್ತಿ ಮಾರ್ಗ ಅಂದರೆ ಸಂಸಾರ ಇತ್ಯಾದಿ ಜವಾಬ್ದಾರಿಗಳನ್ನು ಹೊಂದಿರುವವನು ನಿವೃತ್ತಿ ಮಾರ್ಗ ಅಂತ ಹೇಳಿದರೆ ಎಲ್ಲವನ್ನು ಬಿಟ್ಟವನು ಈ ಗೃಹಸ್ಥನಾದವನು ಪಾತ್ರೆಗಳಿಂದಲೇ ಪೂಜೆಯನ್ನು ಮಾಡಬೇಕು ಸರ್ವ ಪೂಜಾಂಶ ಆಚರಿಯುತ್ತೆಲ್ಲ ಪೂಜೆಯನ್ನು ಕೂಡ ಆಚರಿಸಬೇಕು ಅಭಿಷೇಕ ಅಂತೇಚ ನೈವೇದ್ಯಂ ಶಾಲೆಯನ್ನೇನು ಸಮಾಚರಿಯಿತು ಅಭಿಷೇಕದ ನಂತರ ನೈವೇದ್ಯವನ್ನು ಶಾಲೆಯನ್ನು ಶಾಲೆಯನ್ನದ ಮೂಲಕವಾಗಿ ನೈವೇದ್ಯವನ್ನು ಮಾಡಬೇಕು ಶಾಲೆಯನ್ನು ಪರಮಾನ್ನ ನೈವೇದ್ಯವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಶಾಲೆ ಅನ್ನ ಅಂತೇಳಿದರೆ ಈಗ ನಾವು ಧಾನ್ಯಗಳನ್ನು ಬೇಯಿಸಿದರೆ ಅನ್ನ ಆಗ್ತದೆ ಅದರಲ್ಲಿ ಶ್ರೇಷ್ಠವಾದ ಅಕ್ಕಿ ಈಗ ಮಸೂರಿ ಅಕ್ಕಿ ಇರ್ಬೋದು ಸೋನಾ ಮೊಸೂರು ಅಂತ ಹೇಳ್ತೇವೆ ಅಥವಾ ಬಾಸುಮತಿ ಅಂತ ಹೇಳ್ತೇವೆ ಅಂತೂ ಶ್ರೇಷ್ಠವಾದ ಅಕ್ಕಿಯ ಅಕ್ಕಿಯಿಂದ ಮಾಡಲ್ಪಟ್ಟಂಥ ಅನ್ನ ಬೇ ಗೋಧಿಯನ್ನು ಬೇಯಿಸಿದಾರ ಅದನ್ನು ಶಾಲೆಯನ್ನ ನೈವೇದ್ಯ ಮಾಡಬೇಕು ಅಂತೇಳಿ ಹೇಳ್ತಾರೆ ಅಥವಾ ಬೆಳಿಗೆ ಅನ್ನ ಅಂಥೇಳಿ ಕೂಡ ನಾವು ತೆಗೆಕೊಳ್ಬೋದು ಪೂಜಾ ಅಂತ ಲಿಂಗಂ ಸಂಪುಟೇಶು ಪೃಥಕ್ ಗೃಹೇ ಪೂಜೆ ಕೊನೆಯಲ್ಲಿ ಈ ಲಿಂಗ ಇದೆಯಲ್ಲ ಅದನ್ನು ಸಂಪುಟೇಶು ಪೃಥಕ್ ಮನೆಯಲ್ಲಿ ಬೇರಿಯಾಗಿ ಸಂಪುಟಗಳಲ್ಲಿ ಅದನ್ನು ಸ್ಥಾಪಿಸಬೇಕು ಅದು ಅದಕ್ಕೆ ಲಿಂಗವನ್ನು ಇಡ್ಲಿಕ್ಕೆ ಸಂಪುಟ ಅಂಥೇಳಿ ಒಂದು ಇರಬೇಕು ಇರ್ತದೆ ಸಾಮಾನ್ಯವಾಗಿ ಒಂದು ಮುಚ್ಚಳೆ ಇರತಕ್ಕಂತಹ ಒಂದು ಸಣ್ಣ ಕರಡಿಗೆ ಪಾತ್ರೆ ಅದರಲ್ಲಿ ಪ್ರತ್ಯೇಕವಾಗಿಡಬೇಕು ಅಂತೇಳಿ ಹೇಳ್ತಾರೆ ಪೃಥಕ್ ಪ್ರತ್ಯೇಕವಾಗಿ ಗೃಹಿ ಮನೆಯಲ್ಲಿ ಕರಪೂಜಾ ನಿವೃತ್ತ ಸ್ವಭೋಜ್ಯಂತು ನಿವೇದೇತ್ ವಿರಕ್ತರಾದ ಸನ್ಯಾಸಿಗಳು ಕರಪೂಜಾ ನಿವೃತ್ತಾಂ ವೈರಾಗ್ಯವುಳ್ಳಂಥವರಿಗೆ ವಿರಕ್ತರಾದಂಥ ಸನ್ಯಾಸಿಗಳಿಗೆ ಕರಪೂಜೆ ಕೈಗಳಿಂದಲೇ ತಮ್ಮ ಕರಗಳಿಂದಲೇ ಪೂಜಿಸ್ತಕ್ಕಂಥದ್ದು ಸ್ವಭೋಜ್ಯಂತೂ ನಿವೇದಯು ತಾವು ಆಹಾರವನ್ನೇ ದೇವನಿಗೆ ನಿವೇದಿಸಬೇಕು ಸ್ವಭೋಜ್ಯಂ ನೈವೇದ್ಯ ಮಾಡಬೇಕು ಅದನ್ನೇ ನಿವೃತ್ತಾಂ ಪರಂ ಸೂಕ್ಷ್ಮ ಲಿಂಗಮೇವ ವಿಶಿಷ್ಯತೆ ಸನ್ಯಾಸಿಗಳಿಗೆ ಸೂಕ್ಷ್ಮಲಿಂಗವೇ ವಿಶೇಷವಾದದ್ದು ವಿಭೂತ್ಯರ್ಚನ ವಿಭೂತ್ಯಭ್ಯರ್ಚನ ಕುರ್ಯಾ ವಿಭೂತಿಂಚ ನಿವೇದೇತ್ ವಿಭೂತಿಯಿಂದಲೂ ಕೂಡ ಅರ್ಚಿಸಬಹುದು ಆ ವಿಭೂತಿಯನ್ನೇ ನಿವೇದಿಸಿ ಪೂಜೆಯಾದ ನಂತರ ಆ ಲಿಂಗವನ್ನು ಶಿರಸ್ಸಿನಲ್ಲಿ ಧರಿಸಬೇಕು ಪೂಜಾ ಅಂಕೃತ್ವಲ್ ತಲ್ ಲಿಂಗಂ ಶಿರಸಾಧಾರೇತ್ಸ ವಿಭೂತಿ ಸ್ತ್ರೀವಿಧ ಪ್ರೋಕ್ತ ಲೋಕವೇದ ಶಿವಗ್ನಿಭ ವಿಭೂತಿಯು ಮೂರು ವಿಧವಾದದ್ದು ಲೋಕಾಗ್ನಿ ವೇದಾಗ್ನಿ ಶಿವಗ್ನಿಗಳು ಅಂಥೇಳಿ ವಿಭೂತಿಯು ಮೂರು ವಿಧವಾದದ್ದು ಲೋಕಾಗ್ನಿಯಂ ಅಥೋ ಭಸ್ಮ ದ್ರವ್ಯಶುದ್ಧಮ ಆವಹೇತ್ ಲೋಕಾಗ್ನಿ ಅಂದರೆ ಸಾಮಾನ್ಯವಾದ ಬೆಂಕಿ ಅದರಿಂದ ಆದಂಥ ವಿಭೂತಿಯನ್ನು ದ್ರವ್ಯಶುದ್ಧಿಗಾಗಿ ಸ್ವೀಕಾರ ಮಾಡಬೇಕು ಮೃದ್ದಾರುಲೋಹಾಂ ಧಾನಿಯಂ ಚಿಲಾಂನಾ ದ್ರವ್ಯಾಂ ವಸ್ತಾಂ ತಯುಷಿಸ್ಮಾನ ಶುದ್ಧಿರಿಷ್ಯತೆ ದ್ರವ್ಯಶುಗಾಗಿ ಯಾವುದು ಲೋಕಾಸ್ಮ ಲೋಕಾ ವಿಭೂತಿ ಅಂತ ಹೇಳಿದರೆ ಲೋಕದಲ್ಲಿ ಸಾನ್ಯವಾಗಿ ಇರತಕ್ಕಂತಹ ಬೆಂಕಿ ಹ್ಞೂ ಯಾವುದಿದೆ ಅದರಿಂದ ಮಾಡಿದಂತಹ ವಿಭೂತಿ ಅದನ್ನ ದ್ರವ್ಯ ಶುದ್ಧಿಗೆ ಉಪಯೋಗ ಮಾಡಬೇಕಂತೆ ಯಾವುದನ್ನು ಮಣ್ಣು ಶುದ್ಧಿ ಮಾಡಬೇಕಿದೆ ಲೋಹ ಶುದ್ಧಿ ಮರ ಶುದ್ಧಿ ಹ್ಞೂ ಮಣ್ಣು ಲೋಹ ಮರ ಇವುಗಳಿಂದ ಮಾಡಿದಂಥ ಪಾತ್ರೆಗಳೇನಿವೆ ಅದರ ಶುದ್ಧಿ ಮಾಡಲಿಕ್ಕೆ ಆಮೇಲೆ ತಿಲ ಮುಂತಾದ ಧಾನ್ಯಗಳ ಶುದ್ಧಿಗೆ ತಿಲ ಅಂದರೆ ಎಳ್ಳು ವಸ್ತ್ರ ಮುಂತಾದ ದ್ರವ್ಯಗಳು ತಂಗಳು ಪದಾರ್ಥಗಳು ಯಾವುದಿದೆ ತ ಪರ್ಯೂಷಿತನ ಚಸ್ಮನ ಶುದ್ಧಿರಿಷ್ಯತೆ ನಿರ್ಮಾಲ್ಯಗಳು ಯಾವುದೇ ಇವೆಲ್ಲವೂ ಕೂಡ ಭಸ್ಮದಿಂದ ಶುದ್ಧಿ ಆಗ್ತದೆ ಲೋಕಾ ಭಸ್ಮದಿಂದ ಲೋಕದಲ್ಲಿರುವ ಸಾಮಾನ್ಯ ಬೆಂಕಿಯಿಂದ ತಯಾರಿಸಿದಂತಹ ಭಸ್ಮ ಆಮೇಲೆ ಶ್ವಿಭಿರ್ದೂಷಿತನ ಭಸ್ಮ ಶುದ್ಧಿರಿಷ್ಯತೆ ಸಜಲಂ ನಿರ್ಜಲಂ ಭಸ್ಮ ಯಥ ಯೋಗ್ಯಂತ ಯೋಜೇತ್ ನಾಯಿ ಶ್ವ ಅಂತ ಹೇಳಿದರೆ ಶ್ವ ಆ ದೂಷಿತಾಂ ನಾಯಿ ಮುಂತಾದವುಗಳ ಸ್ಪರ್ಶದಿಂದ ಅಪವಿತ್ರವಾದ ವಸ್ತುಗಳು ಕೂಡ ಈ ಬಸ್ಮದಿಂದ ಲೋಕಾಗ್ನಿ ಭಸ್ಮದಿಂದ ಶುದ್ಧಿಯನ್ನು ಹೊಂದುತ್ತದೆ ಸಜಲಂ ನಿರ್ಜಲಂ ಭಸ್ಮ ಯಥಾಯೋಗ್ಯಂತೂ ಯೋಜೆಯೇತ್ ನೀರಿನಿಂದ ಕಲಸಿಯಾಗಲಿ ಸಜಲಂ ಅಥವಾ ನಿರ್ಜಲ ಕಲಸದೆ ಒಣಗಿದಂತಹ ಭಸ್ಮ ನೀರು ಮಿ ಸೇರಿಸದಿರತಕ್ಕಂಥ ಭಸ್ಮ ಯಥಾಯೋಗ್ಯಂತೂ ಯೋಜ ಯೋಗ್ಯತೆಯ ಅನುಸಾರವಾಗಿ ಅದನ್ನು ಉಪಯೋಗ ಮಾಡಬಹುದು ಹ್ಞೂ ಭಸ್ಮವನ್ನು ಧರ್ ಧಾರಣೆ ಮಾಡುವಾಗ ಅದರ ಬಗ್ಗೆ ಭಸ್ಮ ಜಾಬಾಲೋಪನಿಷತ್ತಿನಲ್ಲಿ ಹೇಳಿದ ಒಂದು ಮಾತಿದೆ ಹಗಲು ಬಸ್ಮ ಧಾರಣೆ ಮಾಡುವಾಗ ನೀರಿನಲ್ಲಿ ಸೇರಿಸಿ ಸಜಲ ಭಸ್ಮ ನೀರಿನಲ್ಲಿ ಸೇರಿಸಿ ಅದನ್ನು ಧಾರಣೆ ಮಾಡಬೇಕು ರಾತ್ರಿ ನೀರಿಗೆ ಸೇರಿಸಬಾರ್ದು ಹಾಗೆಯೇ ಭಸ್ಮವನ್ನು ಧಾರಣೆ ಮಾಡಬೇಕು ನೀರು ಸೇರಿಸಿದೆ ಅಂಥೇಳಿ ಭಸ್ಮ ಜಾಬಾಲೋಪನಿಷತ್ತು ಎನ್ನತಕ್ಕಂಥ ನೂರೆಂಟು ಉಪನಿಷತ್ತುಗಳಲ್ಲಿ ಒಂದು ಅದರಲ್ಲಿ ಹಾಗೆ ಹೇಳಿದೆ ಹಗಲು ಭಸ್ಮವನ್ನು ನೀರು ಸೇರಿಸಿ ಅಂಗೈಯಲ್ಲಿ ಎಡಗೈಯ ಹಸ್ತದಲ್ಲಿ ಹಾಕಿ ಭಸ್ಮವನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಪ ಮಾಡೋ ಮೊದಲು ಸಂಧ್ಯಾ ಮಾಡುವ ಮೊದಲು ಆ ಮಾಡಿ ಬಲಗೈಯ ಅಂಗ ಹಸ್ತದಿಂದ ಅದನ್ನು ತಿಕ್ಕಿ ಓಂ ಮಾನಸ್ತೋಕೇತನ ಯೇ ಮಾನ ಆಯುಷು ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮಸಾವಿಧೇಮತೇ ಅಂತೇಳಿ ಹೇಳಿ ಹ್ಞೂ ಆ ರೀತಿ ಅದನ್ನು ಬೆರೆಸಿ ಆಮೇಲೆ ಎರಡೂ ಕೈಗಳನ್ನು ಅದನ್ನು ತೀಡಿ ಎರಡು ಹಸ್ತಗಳನ್ನು ಹ್ಞೂ ತೀಡಿದಾಗ ಎಲ್ಲ ಬೆರಳುಗಳಿಗೆ ಹಿಡಿಯುತ್ತದೆ ಭಸ್ಮ ಎರಡು ಕೈಯ ಹ್ಞೂ ಈ ಅಂಗೈಯಿಂದ ಅಂಗೈ ತಳದಿಂದ ಹಾಗೆ ತೀಡಿದ ಮೇಲೆ ಬಲಗೈಯ ಮೂರು ಬೆರಳುಗಳಿಂದ ಯಾವುದೆಲ್ಲ ತೋರು ಬೆರಳು ಮಧ್ಯ ಬೆರಳು ಮತ್ತು ಪವಿತ್ರ ಬೆರಳು ಅಥವಾ ಐದು ಬೆರಳು ಅಂತ ಹೇಳ್ತಾರೆ ಅದು ಬೇರೆ ಶಾಖೆಯಲ್ಲಿ ಕೆಲವು ಈ ಮೂರು ಬೆರಳುಗಳು ಸಾಮಾನ್ಯವಾಗಿ ಸಿಗ್ತದೆ ನಮಗೆ ಸ್ಪರ್ಶ ಹಣೆಗೆ ಹಾಕಬೇಕು ಮೇಧಾವಿ ಭೂಯ್ಯಾಸಂ ಅಂಥೇಳಿ ಆಮೇಲೆ ಈಗ ಎಡಗೈಯ ಬೆರಳುಗಳಲ್ಲಿ ಇರ್ತದೆ ಭಸ್ಮ ಆ ಮೂರು ಬೆರಳುಗಳಿಂದ ಬಲ ಭುಜಕ್ಕೆ ವರ್ಚಸ್ವಿ ಭೂಯಾಸಂ ಅಂಥೇಳಿ ಮೇಧಾವಿ ಹೂವ್ಯಾಸಂ ಆಮೇಲೆ ತೇಜಸ್ವಿ ಭೂಯಾಸಂ ಅಂತೇಳಿ ಬಲಭುಜಕ್ಕೆ ವರ್ಚಸ್ವಿ ಭೂಯ್ಯಾಸಂ ಅಂತೇಳಿ ಎಡಭುಜಕ್ಕೆ ಬಲಗೈಯಿಂದ ವರ್ಚಸ್ವಿ ಭೂಯ್ಯಾಸಂ ಆಮೇಲೆ ಬ್ರಹ್ಮ ವರ್ಚಸ್ವಿ ಭೂಯ್ಯಾಸಂ ಅಂಥೇಳಿ ಎಡಬಲ ಎರಡು ಕೈಗಳಿಂದ ಎದೆ ಎರಡ ಭಾಗ ಬಲಭಾಗಕ್ಕೆ ಮಧ್ಯದಿಂದ ಹೊರಗಡೆಗೆ ಇಳಿಬೇಕು ಬಸ್ನ ಬ್ರಹ್ಮ ವರ್ಚಸ್ವಿ ಮೇಧಾವಿ ಭೂಯಾಸಂ ತೇಜಸ್ವಿ ಭೂಯಾಸಂ ಬಲಗಡೆ ವರ್ಚಸ್ವಿ ವ್ಯಾಸಂ ಎಡಗಡೆ ಮೇಧಾವಿ ಹಣಿಗೆ ಆಗುವೆನು ಅಂತೇಳಿ ಹೇಳ್ತಕ್ಕಂಥದ್ದು ನಾನು ಮೇಧಾವಿ ಆಗ್ತೇನೆ ವರ್ಚಸ್ವಿ ಆಗುವೆನು ಹಾಂ ತೇಜಸ್ವಿ ಆಗುವೆನು ಹ್ಞೂ ತೇಜಸ್ವಿ ಭೂಯ್ಯಾಸಂ ವರ್ಚಸ್ವಿ ಭೂವ್ಯಾಸಂ ಬ್ರಹ್ಮ ವರ್ಚಸ್ವಿ ಭೂಯಾಸಂ ಬ್ರಹ್ಮವರ್ಚಸ್ಸೊಳ್ಳವನಾಗ್ತೇನೆ ಆಯುಷ್ಮಾನ್ ಭೂಯ್ಯಾಸಂ ಅಂತೇಳಿ ಅದೇ ರೀತಿಯಲ್ಲಿ ಎರಡಗೈ ಬಲಗೈಗಳಿಂದ ಎರಡ ಭಾಗ ಮತ್ತು ಬಲಭಾಗ ಕುತ್ತಿಗೆ ಹಿಂದಿನಿಂದ ಮುಂದಕ್ಕೆ ಇಳಿಬೇಕು ಭಸ್ಮಧಾರಾಯಣ ಕ್ರಮ ಮೂರು ಮೂರು ಗಿಟ್ ಬರ್ತದೆ ಮೂರು ನಾಮಗಳು ಭಸ್ಮದ ಅಡ್ಡನಾಮಗಳು ಆಯುಷ್ಮಾನ್ ಭೂ ಯಾಸಂ ಅಂತೇಳಿ ಕುತ್ತಿಗೆಗೆ ಕುತ್ತಿಗೆ ರಕ್ಷಣೆ ಆಯುಷ್ಮಂಥನಾಗ್ತಾನೆ ದೀರ್ಘ ಆಯುಷ್ಮಂತನಂತೇಳಿ ಸ್ವಸ್ತಿ ಭೂಯ್ಯಾಸಮ ಅಂತೇಳಿ ಕೈಗಳಿಂದ ಉಳಿರ್ತಕ್ಕಂಥ ಭಸ್ಮ ಅದನ್ನು ಪೂರ್ತಿಯಾಗಿ ತಲೆಗೆ ಉಜ್ಜಿಕೊಳ್ಳಬೇಕು ಕೂದಲಿಗೆ ಮುಂದಿನಿಂದ ಹಿಂದಕ್ಕೆ ಒರೆಸ್ಬೇಕು ತ ಎರಡು ಕೈಗಳನ್ನು ತಲೆಯ ಮೇಲಕ್ಕೆ ಇದು ಭಸ್ಮಧಾರಣ ಕ್ರಮ ಇದು ಒದ್ದೆ ಮಾಡಿ ಹಗಲು ರಾತ್ರಿಯಲ್ಲಿ ಆದರೆ ಹಾಗೆ ಒದ್ದೆ ಮಾಡದೆ ನೀರಿನಲ್ಲಿ ಬೆರೆಸದೆ ಹೀಗೆ ಇದು ಇಲ್ಲಿರ್ತಕ್ಕಂಥ ವಿಷಯ ಅಲ್ಲ ಇದು ಪ್ರತ್ಯೇಕವಾಗಿ ಹೇಳಿರ್ತಕ್ಕಂಥದ್ದು ಈಗ ಇಲ್ಲಿ ಏನು ಹೇಳ್ತಾರೆ ವೇದಾಗ್ನಿಜಂ ತಥಾಭಸ್ಮ ತತ್ಕರ್ಮ ಅಂತು ಧಾರಯೇತ್ ಮಂತ್ರೇಣ ಕ್ರಿಯೆಯ ಜನ್ಯಂ ಕರ್ಮಾಗ್ನೌ ಭಸ್ಮ ರೂಪಧೃಕ್ ಅಂದರೆ ಯಾಗ ವೇದಾಗ್ನಿಜಂ ತಥಾಭಸ್ಮ ಯೇದಾಗ್ನಿಜಂ ಅಂತ ಹೇಳಿದರೆ ಭಸ್ಮ ಈಗಾಗಲೇ ನಾವು ಹೇಳಿದ್ದು ಲೋಕಾಗ್ನಿ ಬಸ್ಮ ವೇದಾಗ್ನಿ ಭಸ್ಮ ಅಂತ ಹೇಳಿದರೆ ಯಾಗ ಮುಂತಾದಂಥ ವೈದಿಕ ಕರ್ಮಗಳು ಯಾವುದಿದೆ ವೇದೋಕ್ತ ಕರ್ಮಗಳಿದೆ ಅಲ್ಲಿ ಉಂಟಾದಂಥ ಅಗ್ನಿಯಿಂದ ಉಂಟಾದಂಥ ಭಸ್ಮ ಅಲ್ಲಿ ಬೂದಿ ಆಗ್ತದಲ್ಲ ಹುರಿದು ಆ ಭಸ್ಮವನ್ನು ಆ ಕರ್ಮಗಳು ಮುಗಿದ ನಂತರ ಧರಿಸಬೇಕು ಈಗ ನಾವು ಒಂದು ಏನೋ ಒಂದು ಮಾಡಿರ್ತೇವೆ ಅದರಲ್ಲಿ ಉಂಟಾದಂಥ ಭಸ್ಮವನ್ನು ಆ ಕರ್ಮ ಯಾಗ ಮುಗಿದ ನಂತರ ಬೆಂಕಿ ಆರಿದ ನಂತರ ಆ ಭಸ್ಮವನ್ನು ಉಪಯೋಗ ಮಾಡಬೇಕು ಅದು ವೇದಾಗ್ನಿಭಸ್ಮ ಲೋಕಾಗ್ನಿಭಸ್ಮ ಅಂದರೆ ನಾವು ತಯಾರು ಮಾಡುವಂಥದ್ದು ಭಸ್ಮ ಬೇಕು ಅಂಥೇಳಿ ಲೌಕಿಕವಾದ ಬೆಂಕಿಯಿಂದ ತಯಾರು ಮಾಡುವಂಥದ್ದು ಹ್ಞೂ ಯಾವುದನ್ನು ಸೆಗಣಿ ಬೆರಣಿಯನ್ನು ಒಣಂಗಿಸಿದ ಸೆಗಣಿಯನ್ನು ಬೆರಣಿ ಉರಿಸಿ ಉಂಟು ಮಾಡಿ ಉಂಟಾದಂಥ ನಾವು ಉರಿಸಿ ಮಾಡಿದಂಥದ್ದು ಲೋಕಾಗ್ನಿಭಸ್ಮ ವೇದಾಗ್ನಿಭಸ್ಮ ಅಂದರೆ ಯಾಗ ಉಂಟಾದವುಗಳಲ್ಲಿ ವೈದಿಕ ಕರ್ಮಗಳಲ್ಲಿ ಬೆಂಕಿ ಉರಿದು ಆಮೇಲೆ ಕೊನೆಗೆ ಉಳಿದಂಥ ಭಸ್ಮ ಅದನ್ನು ಆ ಕರ್ಮದ ನಂತರ ಧರಿಸಬೇಕು ಹೋಮಾದಿ ಕರ್ಮಗಳಲ್ಲಿ ಮಂತ್ರೇಣ ಕ್ರಿಯೆಯ ಜನ್ಯಂ ಕರ್ಮಾಗ್ನೌ ಭಸ್ಮರೂಪಧ ಅಂದರೆ ಅಗ್ನಿಯಿಂದ ಆಗತಕ್ಕಂತಹ ಭಸ್ಮ ಅದು ವೇದಾಗ್ನಿಯ ಭಸ್ಮ ಅಂತೇಳಿ ಆ ಭಸ್ಮವನ್ನು ಧರಿಸಿದರೆ ಮಂತ್ರೇಣ ಕ್ರಿಯೆಯ ಮಂತ್ರಕ್ರಿಯೆ ವೇದ ಉಪಮಂತ್ರಗಳಿಂದ ಇದು ಉಂಟಿ ಉಂಟಾದಂಥ ಭಸ್ಮ ಕರ್ಮಾಗ್ನವು ಭಸ್ಮ ರೂಪದೃಕ ನಾವು ಮಾಡಿದಂಥ ವೈದಿಕ ಕರ್ಮವು ನಮ್ಮಲ್ಲಿ ಆರೋಪಿಸಲ್ಪಡುವುದು ಆ ಭಸ್ಮವನ್ನು ಧರಿಸಿದರೆ ನಾ ಅದರ ಫಲ ನಮಗೆ ಬಂತು ಅಂತೇಳಿ ನಾವು ಮಾಡಿದ್ದು ಅಂತೇಳಿ ಹ್ಞೂ ಯಾವುದೊಂದು ಯಾಗ ಮಾಡಿ ಹಾಗಾಗಿ ಈಗ ದೇವಸ್ಥಾನಗಳಲ್ಲೆಲ್ಲ ಸಾಮೂಹಿಕವಾಗಿ ಏನೋ ಚಂಡಿಕಾಯಿಯಾಗೋ ಯಾವುದೊಂದು ಮಾಡಿದರೆ ಆವಾಗ ಅದರ ಪ್ರಸಾದ ರೂಪವಾಗಿ ಭಸ್ಮವನ್ನು ಕೊಡ್ತಾರೆ ಅದನ್ನು ಧರಿಸಿದರೆ ನಾವೆಲ್ಲರೂ ಕೂಡ ಅದರಲ್ಲಿ ಸಹಭಾಗಿಗಳಾದಂಥ ಫಲ ಸಿಗ್ತದೆ ತದ್ಭಸ್ಮಾರಣ ಕರ್ಮ ಸ್ವಾತ್ಮನಾರೋಪತ್ ಆ ಭಸ್ಮಾರಣೆಯಿಂದ ಮಾಡಿದಂತ ಕರ್ಮ ನಮಗೆ ಅದರ ಕರ್ಮದ ಫಲ ಪ್ರಾಪ್ತಿಯಾಗ್ತದೆ ಸ್ವ ಆತ್ಮನ ಆರೋಪಿತಂ ಭವೇತ್ ತದ್ ಭಸ್ಮಾರಣಾತ್ ಕರ್ಮ ಆ ಕರ್ಮ ವೇದೋಕ್ತವಾದ ಕರ್ಮ ಅಘೋರೇಣಾತ್ಮಮಂತ್ರೇಣ ವಿಲ್ವಗಾಷ್ಟೇ ಈಗ ಭಸ್ಮ ಮಾಡುವುದು ಹೇಗೆ ಅಂತೇಳಿ ಹೇಳ್ತೇನೆ ಅಂತೇಳಿ ಹೇಳ್ತಾರೆ ಸೂತಮುನಿಗಳು ಶೌನಕಾದಿಗಳಿಗೆ ಅಘೋರೇಣ ಆತ್ಮಮಂತ್ರೇಣ ಅಥವಾ ಅಘೋರೆಣ ಆತ್ಮಮಂತ್ರೇಣ ಬಿಲ್ವ ಕಾಷ್ಟ ಪ್ರದಾಹೇತ ಓಂ ಅಘೋರೆಭ್ಯೋ ಥೋರೆಭ್ಯೋ ಘೋರಘೋರತರೆಭ್ಯ ಸರ್ವೇಭ್ಯ ಸರ್ವರ್ವೇಭ್ಯೋ ನಮಸ್ತೆ ಅಸ್ತು ರುದ್ರೂಪೇಭ್ಯ ಅಂಥೇಳಿ ಇದು ಅಘೋರೇಭ್ಯೋ ಎನ್ನತಕ್ಕಂಥ ಶಿವಮಂತ್ರ ಇದರಿಂದ ಬಿಲ್ವ ವೃಕ್ಷದ ಕಾಷ್ಠ ಕಟ್ಟಿಗೆ ಅದನ್ನು ಸುಡಬೇಕು ಅಘೋರೇಣ ಆತ್ಮಮಂತ್ರೇಣ ಬಿಲ್ವ ಕಾಷ್ಠ ಪ್ರದಾಹೇತು ಚೆನ್ನಾಗಿ ದಹನ ಮಾಡಬೇಕು ಉರಿಸಬೇಕು ಅದನ್ನು Agni ಶಿವ ಅಗ್ನಿರಿತಿ Bari Mantra ಶಿವಗ್ನಿಜಂ ಆ ಅಗ್ನಿಗೆ ಶಿವಾಗ್ನಿ ಅಂಥೇಳಿ ಹೆಸರು ಬರೀ Laukika Agni ಉರಿಸಿ ಬೆರಣಿಯಿಂದ ಅಥವಾ ಸೆಕೆಂಡ್ ಯಾವುದರಿಂದ ಮಾಡಿದಂಥ ಲೌಕಿಕ ಅಗ್ನಿಯಿಂದ ಮಾಡಿದಂಥ ಯಾವುದಿದೆ ಭಸ್ಮ ಅದಕ್ಕೆ ಲೌಕಿಕ ಲೋಕಾಗ್ನಿಭಸ್ಮ ಅಂತೇಳಿ ಹೇಳ್ತೇವೆ ಆಮೇಲೆ ಇನ್ನೊಂದು ವೇದಾಗ್ನಿಭಸ್ಮ ಅಂತೇಳಿದರೆ ಯಾಗ ಯಜ್ಞಯಾಗಾದಿ ವೇದೋಕ್ತ ಕರ್ಮಗಳು ಮಾಡಿ ಉಳಿದಂತಹದ್ದು ಭಸ್ಮ ಈಗ ಶಿವಾಗ್ನಿ ಭಸ್ಮ ಅಂತೇಳಿ ಹೇಳಿದರೆ ಇದು ಅಘೋರೇಭ್ಯು ಎನ್ನತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಯಾವ ಬಿಲ್ವ ವೃಕ್ಷದ ಬಿಲ್ವ ಮರದ ಹ್ಞೂ ಬಿಲ್ವ ಅಂತ ಹೇಳ್ತೇವಲ್ಲ ಅದರ ಮರದ ಕಟ್ಟಿಗೆಯನ್ನು ಸುಟ್ಟರೆ ಈ ಮಂತ್ರವನ್ನು ಹೇಳುತ್ತ ಆಗ ಉತ್ಪತ್ತಿಯಾಗಿರ್ತಕ್ಕಂತಹ ಭಸ್ಮ ಅದು ಶಿವಾಗ್ನಿಜ ಭಸ್ಮ ಒಂದು ಲೋಕಾಗ್ನಿಜ ಭಸ್ಮ ಇನ್ನೊಂದು ವೇದಾಗ್ನಿಜ ಜನಿಸಿದ ಅಂಥೇಳಿ ಭಸ್ಮ ಇನ್ನೊಂದು ಶಿವಾಗ್ನಿಜ ಭಸ್ಮ ಆಗ್ತದೆ ಅದು ಆ ಅಗ್ನಿಗೆ ಶಿವಾಗ್ನಿ ಅಂತೇಳಿ ಹೆಸರು ಅದರಿಂದಾಗಿರ್ತಕ್ಕಂಥ ಭಸ್ಮ ಶಿವಾಗ್ನಿಜಸ್ಮ ಶಿವಾಗ್ನಿರಿ ದಂ ಶಿವಾಜಂ ಕಪಿಲಾ ಗೋಮಯಂ ಪೂರ್ವ ಕೇವಲ ಗವ್ಯಮೇವ ಶಮ್ಯಶ್ವತ್ಥಪಿಲ್ವ ವಟ ಅರಗ್ವಧ ಬಿಲ್ವಕ ಶಿವಾ ದಹೇತ್ ಶುದ್ಧ ತದ್ವೈ ಭಸ್ಮಶಿವಾಗ್ನಿಜಂ ಅಂದರೆ ಕಪಿಲವರ್ಣದ ಹಸುವಿನ ಸೆಗಣಿ ಕಪಿಲಾ ಗೋಮಯಂ ಪೂರ್ವ ಕೇವಲಂ ಗವ್ಯಮೇವ ಅಥವಾ ಯಾವುದಾದರೂ ಹಸುವಿನ ಸಿಕ್ಕಿದರೆ ಕಪಿಲವರ್ಣ ವರ್ಣದ ಹಸುವಿನದು ಶ್ರೇಷ್ಠ ಅಲ್ಲದ್ರೆ ಯಾವುದೋ ಒಂದು ಹಸುವಿನದ್ದು ಕೇವಲ ಗವ್ಯಮ ಅಂತೇಳಿದರೆ ಯಾವುದೋ ಒಂದು ಕೇವಲವಾದ ಹಸು ಬೇರೆ ಬಣ್ಣದ ಅದು ಅದರ ಸೇಗಣಿ ಆಮೇಲೆ ಶಮಿ ಅಶ್ವತ್ಥ ಪಲಾಶ ಅಥವಾ ವಟ ಅರಗ್ವಧ ಬಿಲ್ವ ಆಲ ಇವುಗಳ ಕಾಷ್ಟವನ್ನು ಯಾವುದಾದ್ರೂ ಒಂದು ಶಿವಾಗ್ನಿಯನ್ನು ಸುಡಬೇಕು ಶಿವನಿಯಿಂದ ಅಂತೇಳಿದರೆ ಅಘೋರಿ ಅಘೋರ ಮಂತ್ರದಿಂದ ಬೆಂಕಿ ಉರಿಸಿ ಸುಡಬೇಕು ಅದರಿಂದ ಆಗಿರ್ತಕ್ಕಂಥ ಭಸ್ಮಕ್ಕೆ ಶಿವಾಗ್ನಿಜ ಭಸ್ಮ ಅಂತೇಳಿ ಹೆಸರು ದರ್ಭಾಗ್ನೌ ವಾ ದಹೇತ್ ಕಾಷ್ಠ ಶಿವಮಂತ್ರ ಸಮ್ಯಕ್ ಸಂಶೋಧ್ಯ ವಸ್ತ್ರೇಣ ನವಕುಂಭೇ ನಿಧಾ ಪೇದ ದರ್ಭೆಯಿಂದ ಹೊತ್ತಿಸಿದ ಅಗ್ನಿಯಲ್ಲಿ ಹಿಂದೆ ಹೇಳಿದಂತೆ ಸೌದಿಗಳನ್ನು ಆ ಸೌದೆ ಯಾವುದು ಕಟ್ಟಿಗೆಗಳಿದೆ ಅದನ್ನು ಶಿವಮಂತ್ರವನ್ನು ಉಚ್ಚರಿಸಿ ಸುಟ್ಟು ಭಸ್ಮ ಮಾಡಬೇಕು ಅಂದರೆ ಮೊದಲು ದರ್ಬೆಯಿಂದ ದರ್ಬೆಗೆ ಬೆಂಕಿ ಕೊಟ್ಟು ದರ್ಭಾ ಯಾವ ಬೆಂಕಿ ಇದೆ ಅದರಿಂದ ಐದನ ಉರಿಸಬೇಕು ಅಂತೇಳಿ ದರ್ಬೆ ಹುಲ್ಲು ಚೆನ್ನಾಗಿ ಉರಿತದಲ್ಲ ಈಗ ಮಡಲಿನಿಂದ ತೆಂಗಿನ ಮಡಲ್ ಅಥವಾ ಇಂಥದ್ರಿಂದ ಉರಿಸೋದಲ್ಲ ಯಾವುದೋ ಪೇಪರ್ನಿಂದ ಬೆಂಕಿ ಕೊಡೋದಲ್ಲ ದರ್ಬೆ ಹುಲ್ಲಿನಿಂದ ಬೆಂಕಿ ಕೊಡಬೇಕು ಈ ಕಟ್ಟಿಗೆಗೆ ಅಷ್ಟು ದರ್ಬೆ ಹುಲ್ಲು ಬೇಕು ಅದರಿಂದ ಉರಿದಂಥ ಈ ಕಟ್ಟಿಗೆ ಇದು ಹಿಂದೆ ಹೇಳಿದಂಥದ್ದು ಹಸುವಿನ ಕಪಿಲವರ್ಣದ ಹಸು ಅಥವಾ ಇತರ ಹಸುವಿನ ಸೆಗಣಿ ಅಥವಾ ಶಮಿ ಅಶ್ವತ್ಥ ಮುತ್ತಗ ಆಲ ರಗ್ವದ ಬಿಲ್ವ ಇವುಗಳ ಕಾಷ್ಟವನ್ನು ಸುಡಬೇಕು ದರ್ಬೆಯಿಂದ ಉಂಟಾದಂಥ ಬೆಂಕಿ ದರ್ಬೆಯಿಂದ ಕೊಟ್ಟಂಥ ಬೆಂಕಿಯಿಂದ ದರ್ಬೆಹುಲ್ಲಿನಿಂದ ಹೀಗೆ ಶಿವಮಂತ್ರ ಅಘೋರ ಮಂತ್ರವನ್ನು ಉಚ್ಚರಿಸಿ ಭಸ್ಮ ಮಾಡಿದರೆ ಅದು ಶಿವಾಗ್ನಿಜ ಭಸ್ಮ ಆಗ್ತದೆ ಆಮೇಲೆ ಅದನ್ನು ಚೆನ್ನಾಗಿ ಬಟ್ಟೆಯಿಂದ ಶೋಧಿಸಿ ಹೊಸ ಮಡಿಕೆಯಲ್ಲಿ ಅದನ್ನು ತುಂಬಿಸಿಡಬೇಕು ಸಮ್ಯಕ್ ಸಂಶೋಧ್ಯ ವಸ್ತ್ರೇಣ ನವಕುಂಭೆ ನಿಧಾಪೇತ್ ಆಮೇಲೆ ಆ ಬಟ್ಟೆಯಿಂದ ನಾವು ಅದನ್ನು ಸಂಶೋಧ್ಯ ಸಮ್ಯಕ್ ಸಂಶೋಧ್ಯ ವಸ್ತ್ರೇಣ ನವಕುಂಭೆ ಹೊಸದಾದಂತಹ ಮಡಿಕೆಯಲ್ಲಿ ಅದನ್ನು ಸಂಗ್ರಹಿಸಿಡಬೇಕು ಅಂತ ಹೇಳ್ತಾರೆ ನಿಧಾಪೇತ್ ದೀಪ್ ತತ್ತು ಸಂಗ್ರಾಹ್ಯ ಮನ್ಯತೆ ಪೂಜ್ಯತೆ ಭಸ್ಮ ಶಬ್ದಾರ್ಥಏ ಶಿವ ಪೂರ್ವ ತೋತ್ ಭಸ್ಮವೆಂದರೆ ದೀಪ್ತಿ ಪ್ರಕಾಶವನ್ನು ಉಂಟು ಮಾಡುವಂಥದ್ದು ಅಂಥೇಳಿ ಜ್ಞಾನವನ್ನು ಉಂಟು ಮಾಡುವಂಥದ್ದು ತುಂಬ ಪವಿತ್ರವಾದದ್ದು ಪೂಜಿಸಲು ಅರ್ಹವಾದದ್ದು ಯೋಗ್ಯವಾದದ್ದು ಪೂಜ್ಯವಾದದ್ದು ದೀಪ್ತ್ಯರ್ಥ ಸಂಗ್ರಾಹ್ಯ ಆಮೇಲೆ ಮನ್ಯತೆ ಪೂಜ್ಯತೆ ಅಪಿಚ ಮನ್ಯತೆ ಅಂದರೆ ಜ್ಞಾನವನ್ನುಂಟು ಮಾಡುವಂಥದ್ದು ಪೂಜ್ಯತೆ ಅಂದರೆ ಪೂಜಿಸಲು ಯೋಗ್ಯವಾದದ್ದು ಭಸ್ಮ ಶಬ್ದಾರ್ಥ ಏಂ ಹಿ ಶಿವ ಪೂರ್ವ ತಥಾ ಕರೋ ಎಂಬ ಈ ರೀತಿಯಾಗಿ ಭಸ್ಮ ಶಬ್ದಕ್ಕೆ ಅರ್ಥವನ್ನು ಹಿಂದೆಯೇ ಪರಮೇಶ್ವರನು ಕಲ್ಪಿಸಿದನು ಅಂತೇಳಿ ಹೇಳ್ತಾರೆ ಭ ಅಂದರೆ ಪ್ರಕಾಶ ಭಾರತರು ಅಂದರೆ ನಾವು ಜ್ಞಾನ ಪ್ರಕಾಶದೆಡೆಗೆ ತೊಡಗಿದವರು ನಿರತರಾದವರು ಸಂಚರಿಸ್ತಾ ಇರ್ತಕ್ಕಂಥವ್ರು ಅಂಥೇಳಿ ಹಾಗೆ ಭಾರತ ಅಂತೇಳಿದರೆ ಹಾಗೆ ಭಸ್ಮ ಅಂತೇಳಿ ಹೇಳಿದರೆ ದೀಪ್ತಿಯ ಪ್ರಕಾಶವನ್ನ ದೀಪ್ತಿಯನ್ನು ಬೆಳಕನ್ನು ಉಂಟು ಮಾಡುವಂಥದ್ದು ಜ್ಞಾನವನ್ನು ಉಂಟು ಮಾಡುವಂಥದ್ದು ಪವಿತ್ರವಾದದ್ದು ಪೂಜ್ಯವಾದದ್ದು ಎನ್ನುವತಕ್ಕಂಥ ಅರ್ಥವನ್ನು ಪರಮೇಶ್ವರನ ಹಿಂದೆಯೇ ಕಲ್ಪಿಸಿದ್ದಾನೆ ಇನ್ನು ಮುಂದಿನದನ್ನು ಮುಂದೆ ನೋಡೋಣ ಹರೇರಾಮ ಶಿವಾರ್ಪಣ ಓಂ ತತ್ಸತ್